ವಿಷಯ ಪದಾರ್ಥಗಳಲ್ಲೇ ಆಸಕ್ತನಾದರೆ ಆ ವಿಷಯ ಪದಾರ್ಥಗಳ ಆಸಕ್ತಿಯಿಂದ ಅನ್ಯ ದೇವರ ಆರಾಧನೆಯನ್ನು ಮಾಡಿದರೆ ಅವನಿಗೆ ಯಾವತ್ತೂ ಮುಕ್ತಿ ಸುಖ ಸಿಗಲ್ಲ ಅಂತ ಎರಡು ಪಥೆಗಳನ್ನು ತಿಳಿಸ್ತಾರೆ ಆಹಾರನಿತ್ರ ಮೈಥುನಗಳನ್ನು ಆಹರಹರ ಬಯಸಿ ಬಳಲುವ ಲಕ್ಷ್ಮಿಯ ಮೈತನ ಮಹಾಮಹಿಮೆಗಳೆಂ ತರಿತವ ನಿತ್ಯದಲ್ಲಿ ಅಹಿಕ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಾಹದಿ ಕೊಂಡಾಡುತ್ತಲೇ ಮೈಮರೆದವರಿಗಲ್ಲದಲೇ ಬಂದ ಮೋಕ್ಷ ಪ್ರಧಾನ ಜ್ಞಾನವು ಮಂದಮತಿಗಳಿಗೆ ಎಂತು ದೊರೆಯುವುದು ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಎಂದು ತಿಳಿಯದೆ ಅನ್ಯ ದೇವತೆಗಳಿಂದ ಶುಕವನ ಅಪೇಕ್ಷಿಸುವರು ಮುಕುಂದನ ಆರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ ಪರಮಾತ್ಮನನ್ನು ಆರಾಧನೆ ಮಾಡಿ ಉಳಿದವರನ್ನು ಪರಿವಾರ ದೇವತೆಗಳು ಆರಾಧನೆ ಮಾಡಿದರೆ ಅವನಿಗೆ ಮುಕ್ತಿ ಅನ್ನೋದು ಸಾಧ್ಯ ಅದನ್ನು ಬಿಟ್ಟು ಕೇವಲ ವಿಷಯ ಪದಾರ್ಥಗಳಲ್ಲೇ ತಲ್ಲೀನಾಗಿ ಅನ್ನ ಉಣ್ಣೋದು ನಿದ್ದೆ ಮಾಡೋದು ಪಶುವಿನಂತೆ ಪಶುಬೀರ್ನ ಪಶುವಿನಂತೆ ಬದುಕುವುದು ಇದೆಲ್ಲ ಪಶುಗಳಿಗೂ ಮನುಷ್ಯರಿಗೂ ಸಮಾನವಾಗಿರ್ತಕ್ಕಂಥ ಪ್ರಕೃತಿಗಳು ಅಂದರೆ ಆಹಾರ ನಿದ್ರ ಭಯ ಮೈಥುನ ಇದೆಲ್ಲವೂ ಕೂಡ ಜ್ಞಾನ ಸಹಿತ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥ ಏಕೈಕ ಜನ್ಮ ಅಂತ ಆದರೆ ಮನುಷ್ಯ ಜನ್ಮ ಮಾತ್ರ ಪಶುಗಳಂತೆ ಮನುಷ್ಯನು ಇಷ್ಟೇ ಪ್ರವೃತ್ತಿಯನ್ನು ಮಾಡಿದರೆ ಪಶುವಿನಂತೆ ಬದುಕದಂಗಾಯಿತು ಅದರಿಂದ ಅದು ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಇಲ್ಲ ಈ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿದ್ದು ಸಾಧನೆ ಮಾಡಿಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಅದನ್ನು ಬಿಟ್ಟು ಉಳಿದೆಲ್ಲ ಕಾರ್ಯಗಳಲ್ಲಿ ಮಗ್ನನಾಗಿ ಇಂತಹ ಜನ್ಮ ಕೊಟ್ಟ ಭಗವಂತನನ್ನೇ ಕೃತಜ್ಞತಾಪೂರ್ವಕವಾಗಿ ಸ್ಮರಣೆ ಮಾಡೋದನ್ನು ಬಿಟ್ಟರೆ ಮೋಕ್ಷ ಅನ್ನೋದು ಎಂದಿಗೂ ಸಾಧ್ಯ ಇಲ್ಲ ಆಹಾರ ನಿದ್ರಾ ಮೈಥುನ ಇದನ್ನೇ ಪ್ರತಿನಿತ್ಯದವರು ಬಯಸಿ ತಾನು ಸುಖಿ ಅಂತ ಅನ್ಕೋತಾನೆ ಆದರೆ ಅದು ಸುಖ ಅಲ್ಲ ಹಾಗಾದ್ರೆ ಸುಖ ಹೇಗಿದೆ ಅಂತ ಕೇಳಿದ್ರೆ ಮುಂದೆ ಪದ್ಯದಲ್ಲಿ ಹೇಳ್ತಾರೆ ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ದುಃಖ ಈ ಸಂಸಾರ ಹೇಗಿದೆ ಅಂದರೆ ಬಿಂದು ಒಂದು ಹನಿಯಷ್ಟು ಮಾತ್ರ ಸುಖ ಇದೆ ದುಃಖ ಎಷ್ಟಿದೆ ಅಂದರೆ ದೊಡ್ಡ ಪರ್ವತ ಇದ್ದರೆ ಎಷ್ಟಿದೆಯೋ ಅಷ್ಟಿದೆ ಅವನು ಸುಖಿ ಅಂತ ಅನ್ಕೋತಾನೆ ಅದು ಮೇಲ್ನೋಟಕ್ಕೆ ಅವನು ಅದನ್ನೇ ಸುಖ ಅಂತ ಭಾವಿಸಿದ್ದಾನಷ್ಟೇ ಆದರೆ ಜಗತ್ತು ಯಾವತ್ತೂ ಅದನ್ನು ಸುಖ ಅಂತ ಒಪ್ಕೊಂಡಿಲ್ಲ ಪರಮಾತ್ಮ ಅಂತಹ ಕೂಳರಿಗೆ ಪ್ರತಿಕೂಲನಾಗಿ ಹಾ ಹಿಂದಿನ ಪದ್ಯದಲ್ಲಿ ತಿಳಿಸ್ದಂಗೆ ಅಂತಹವರಿಗೆ ಯಾವತ್ತು ಪರಮಾತ್ಮ ಅನುಕೂಲವನ್ನು ಮಾಡಿಕೊಡೋದೇ ಇಲ್ಲ ಕೇವಲ ಐಹಿಕ ವಿಚಾರಗಳಲ್ಲೇ ಅತೀ ಆಗಿರ್ತಕ್ಕಂಥ ಆಸಕ್ತಿಯನ್ನು ಬೆಳೆಸ್ಕೊಂಡಂತಹ ಅಂತಹ ಕೂಳರ್ ಅಂದರೆ ಉಣ್ಣೋದಕ್ಕಾಗಿ ಬದುಕೋದು ಅಂಥೇಳಿ ಆ ರೀತಿಯಾಗಿ ಈಟ್ ಫಾರ್ ಲಿವ್ ಲೀವ್ ಫಾರ್ ಈಟ್ ಅಂತಿರುತ್ತಲ್ಲ ಆ ವರ್ಗದಲ್ಲಿ ಲಿವ್ ಫಾರ್ ಈಟ್ ಉಣ್ಣೋದಕ್ಕಾಗಿಯೇ ಬದುಕ್ತೀನಿ ಅಂಥೇಳಿ ಅವನ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಯಾರು ಮರಿತಾರೋ ಅಂತಹರಿಗೆ ಅಂತಹವರಿಗೆ ಪರಮಾತ್ಮ ಪ್ರತಿಕೂಲನೇ ಆಗಿರ್ತಾನೆ ಜ್ಞಾನ ಭಕ್ತಿಯಾದಿ ಸಾಧನೆಗೆ ಅವತ್ತು ಪ್ರೇರಣೆಯನ್ನು ಭಗವಂತ ಕೊಡೋದೇ ಇಲ್ಲ ಅದನ್ನು ಬಿಟ್ಟು ಲಕ್ಷ್ಮೀ ಮಹಿತನ ಮಹಾ ಮಹಿಮೆಗಳೆಂತರೀತವ ಅವನು ಯಾವತ್ತೂ ಕೂಡ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ ಹಾಗಲು ನಿನ್ನ ನೆನೆಯಲ್ಲಿಲ್ಲ ಹಸಿವು ತುಷೆಯಿಂದ ಇರುಳು ನಿನ್ನ ನೆನೆಯಲ್ಲಿಲ್ಲ ನಿದ್ರೆಯ ಬರದಿಂದ ಆದ್ದರಿಂದ ನಿತ್ಯದಲ್ಲಿ ಐಕಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮಹೋತ್ಸವದಲ್ಲಿ ಕೊಂಡಾಡುತ್ತಲೇ ಮೈ ಮರೆದವರಿಗಲ್ಲದೆ ಪರಮಾತ್ಮನ ಅನುಗ್ರಹ ಯಾರಿಗಾಗತ್ತೆ ಅಂದರೆ ಲಕ್ಷ್ಮೀ ಮಹಿತನ ಮಹಾಮಹಿಮಗಳನ್ನ ಯಾರು ತಿಳ್ಕೊತಾರೋ ಹೇಗೆ ತಿಳ್ಕೋಬೇಕು ಗ್ರಹಿಸಿ ಶಾಸ್ತ್ರಾರ್ಥಗಳ ಶಾಸ್ತ್ರ ಶ್ರವಣಾದಿಗಳ ಮೂಲಕ ಭಗವಂತನನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಶಾಸ್ತ್ರವು ನಿತ್ವ ಅಥವಾ ಕೇವಲ ತಿಳ್ಕೊಂಡಿದ್ದಷ್ಟೇ ಅಲ್ಲ ಅದನ್ನು ಮತ್ತೆ ಹೆಮ್ಮೆಯಿಂದ ಭಗವಂತನಂತ ಅನಿಮಿತ ಉಪಕಾರಗಳ ಸ್ಮರಣಾದಿಗಳನ್ನು ನಿರಂತರವಾಗಿ ಮಾಡಬೇಕು ಅದರಲ್ಲೇ ಯಾರು ಮೈಮರಿತಾರೋ ಅಂಥವರಿಗೆ ಮಾತ್ರ ಮುಕ್ತಿ ಸುಖಾನ ಸಿಗೋದು ಅದನ್ನು ಬಿಟ್ಟು ನಿತ್ಯದಲ್ಲಿ ಆಹಾರ ನಿದ್ರೆ ಈ ರೀತಿಯಾಗಿ ಐಹಿಕ ಸುಖದಲ್ಲೇ ಓಲಾಡ್ತಾ ಇದ್ದರೆ ಅವರಿಗೆ ಭಗವಂತ ಯಾವತ್ತೂ ಕೂಡ ಅನುಕೂಲನಾಗೋದೇ ಇಲ್ಲ ಆಧ್ಯಾತ್ಮ ಜೀವನವನ್ನು ನಡೆಸಲಿಕ್ಕೆ ಬಯಸುವಂಥ ಭಕ್ತರಿಗೆ ಮಾತ್ರ ಅವನು ಅನುಕೂಲನಾಗಿರ್ತಾನೆ ಹಾಗಾದ್ರೆ ಫಲ ಏನು ಅವನ ಅನುಕೂಲ ಆದರೆ ಐಹಿಕ ಸುಖವನ್ನು ಮರೆಸಿ ಮನಸಿನಲ್ಲಿ ಶಾಸ್ತ್ರಾಸ್ತ್ರಗಳನ್ನು ಗ್ರಹಣ ಮಾಡುವಂತಹ ವಿಶೇಷ ಸಾಮರ್ಥ್ಯವನ್ನು ಒದಗಿಸಿಕೊಡ್ತಾನೆ ನಿರಂತರವಾಗಿ ಹರಿಕಥಾ ಶ್ರವಣಾದಿಗಳನ್ನು ಮಾಡಿಸ್ತಾನೆ ಆ ನಿರಂತರ ಹರಿಕಥಾ ಶ್ರವಣದಿಂದ ಭಗವಂತ ಹೃದಯದಲ್ಲಿ ನಿಂತು ಪಾಪವನ್ನು ಪಾಪಜನ್ಯವಾಗಿರ್ತಕ್ಕಂಥ ವಿಷಯಾಸಕ್ತಿಯನ್ನು ಹಂತ ಹಂತವಾಗಿ ದೂರ ಮಾಡ್ತಾ ಹೋಗ್ತಾನೆ ಭಾಗವತ ವರ್ಣನೆ ಮಾಡ್ತಾ ಇದೆ ಶೃಣ್ವತಾಂ ಸೊಕತಾಂ ಕೃಷ್ಣ ಪುಣ್ಯಶ್ರವಣಕೀರ್ತನ ಹೃದಯಂತಸ್ಥೋ ಹೆಭದ್ರಾಣಿ ವಿಧುನೋತಿ ಸುರಸತಾಂ ನಿರಂತರವಾಗಿ ಶಾಸ್ತ್ರಶ್ರವಣ ಮಾಡಿದಾಗ ಭಗವಂತ ವಿಷಯಾಸಕ್ತಿಯನ್ನು ದೂರ ಮಾಡ್ತಾನೆ ಮತ್ತು ಸಾಧು ಸಜ್ಜನರ ಸಹವಾಸವನ್ನು ನಮಗೆ ಅನುಗ್ರಹ ಮಾಡ್ತಾನೆ ಹೊಂದಿಸಿಕೊಡ್ತಾನೆ ಯಾವಾಗ ಸಾಧು ಸಜ್ಜನರ ಸಹವಾಸ ಆಯಿತೋ ಆಗ ನಮಗೆ ಭಗವಂತನಲ್ಲಿ ಇನ್ನೂ ಹೆಚ್ಚಿನ ಭಕ್ತಿ ಅನ್ನೋದು ಸಾಧ್ಯ ಆಗತ್ತೆ ಕಾಮ ಕ್ರೋಧ ಲೋಭ ಮೋಹ ಅಂತ ಮನದ ಕಲ್ಮಶಗಳೆಲ್ಲ ತೊಳೆದು ಶುದ್ಧ ಆಗ್ತಾ ಇದೆ ಮನಸ್ಸು ಅಂತಃಕರಣ ಶುದ್ಧಿಯಾಗುತ್ತೆ ರಜೋಗುಣ ತಮೋಗಳ ರಜೋಗುಣ ತಮೋಗುಣಗಳಿಂದ ಮುಕ್ತವಾದ ಮನಸ್ಸು ಸತ್ವಗುಣದಿಂದ ಮತ್ತಷ್ಟು ತಿಳೀ ನೀರು ಅದು ಹೇಗಿರುತ್ತೋ ಆ ರೀತಿಯಾಗಿ ಆಗತ್ತೆ ಆಗ ಶಾಸ್ತ್ರಾರ್ಥಗಳು ತತ್ವಚಿಂತನೆ ಅದೆಲ್ಲ ಮನಸ್ಸಿನಲ್ಲಿ ದೃಢವಾಗಿ ಬೇರುವುದಕ್ಕೆ ಸಾಧ್ಯ ಆಗುತ್ತೆ ಆಗ ಭಗವಂತನನ್ನು ಉತ್ಸಾಹದಿಂದ ಕೊಂಡಾಡುವಂತಹ ಒಂದು ಪ್ರವೃತ್ತಿ ಬರುತ್ತೆ ಪರಮಾತ್ಮ ಆಗ ಬಂದ ಮೋಕ್ಷ ಪ್ರಧಾನ ಆಗಿರ್ತಕ್ಕಂಥ ಪರಮಾತ್ಮ ತನ್ನ ಇನ್ನೂ ವಿಶೇಷವಾಗಿ ನಮಗೆ ತಿಳಿಸ್ಕೊಡ್ತಾನೆ ಬಂದ ಮೋಕ್ಷ ಪ್ರಧಾನ ಜ್ಞಾನವು ಮಂದಮತಿಗಳಿಗೆ ಎಂತೂ ದೊರೆಯುವುದು ಅಜ್ಞಾನಿಗಳು ಅವರು ಯಾವತ್ತೂ ಕೂಡ ಭಗವಂತನ ಆರಾಧನೆಯನ್ನು ಮಾಡೋದೇ ಇಲ್ಲ ಅದರಿಂದ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಸಂಸಾರ ಬಂಧನದಿಂದ ನಿವೃತ್ತಿ ಮಾಡುವಂತಹ ಪರಮಾತ್ಮನ ಜ್ಞಾನ ಸಿಕ್ಕೋದೇ ಇಲ್ಲ ಪರಮಾತ್ಮನ ಮುಕುಂದನನ್ನು ಮೋಕ್ಷವನ್ನೇ ಕೊಡ್ತಕ್ಕಂಥ ಅಥವಾ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡ್ತಕ್ಕಂಥ ಮುಕುಂದನನ್ನು ಸ್ತೋತ್ರಾದಿಗಳನ್ನು ಮಾಡದೇ ಇದ್ದರೆ ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನೋದು ಹೇಗೆ ಸಾಧ್ಯ ಬಂಧ ಅಂದರೆ ಪ್ರಕೃತಿ ಬಂಧ ಅಜ್ಞಾನ ಬಂಧ ಲಿಂಗ ಶರೀರದ ಬಂಧ ಹೀಗೆ ಬೇರೆ ಬೇರೆ ಅರ್ಥಗಳನ್ನು ತಿಳಿಸ್ತಾರೆ ಪ್ರಕೃತಿ ಅಜ್ಞಾನ ಕರ್ಮ ಕಾಮ ಲಿಂಗ ಶರೀರ ಇದೆಲ್ಲವೂ ಕೇವಲ ನಿಮಿತ್ತ ಮಾತ್ರ ಇರೋದು ಬಂಧ ಅಂದರೆ ಮುಖ್ಯವಾಗಿರೋದು ಭಗವಂತನ ಇಚ್ಛೆ ಆ ಜೀವ ಸ್ವರೂಪದ ಮೇಲಿರ್ತಕ್ಕಂಥ ಬಿಗಿಯಾಗಿರ್ತಕ್ಕಂಥ ಎಲ್ಲ ಆವರಣಗಳಿಗೂ ಬಲವನ್ನು ನೀಡ್ತಕ್ಕಂಥದ್ದೇ ಭಗವಂತನ ಇಚ್ಛಾವರಣ ಜೀವನ ಸ್ವರೂಪಭೂತವಾಗಿರ್ತಕ್ಕಂಥ ಜ್ಞಾನಾನಂದಾದಿ ಗುಣಗಳು ನಾನು ಅವನ ವ್ಯಕ್ತ ಮಾಡೋ ತನಕ ಅದು ಅವ್ಯಕ್ತವಾಗಿರಬೇಕು ಭಗವಂತನ ಇಚ್ಛೆ ಭಗವಂತನನ್ನು ಭಕ್ತ ಸ್ತೋತ್ರ ಮಾಡಬೇಕು ಆಗ ಪರಮಾಚಾದ ಅನ್ನೋ ಭಗವಂತ ಸರಿಸಿ ಜೀವನಿಗೆ ಭಗವಂತನ ಸ್ವರೂಪ ಜ್ಞಾನಾನಂದ ಆದಿಗುಣಗಳ ಬಗ್ಗೆ ತಿಳಿವು ಅರಿತು ಅರಿವಿಕೆಯನ್ನು ಕೊಡಬೇಕು ದರ್ಶನವನ್ನು ಕೊಡಬೇಕು ಪರಮಾತ್ಮ ಆ ಜೀವರ ಸ್ವರೂಪಯೋಗ್ಯತ ಅನುಸಾರವಾಗಿ ಅವನಿಂದ ಸಾಧನೆಯನ್ನು ಮಾಡಿಸಿ ಸಾಧನೆಗೆ ಅನುಸಾರವಾಗಿ ಫಲವನ್ನು ತಾರತಮ್ಯಾದಿ ಮೂಲಕವೇ ಅಭಿವ್ಯಕ್ತಿ ಮಾಡಿ ಕೊಡ್ತಾನೆ ಎಲ್ಲರಿಗೂ ಒಂದೇ ರೀತಿ ಅನ್ನೋದಲ್ಲ ಸಾಧನೆಯಲ್ಲೂ ತಾರತಮ್ಯ ಫಲದಲ್ಲೂ ತಾರತಮ್ಯ ಆಮೇಲೆ ಮೋಕ್ಷದಲ್ಲಿ ಆನಂದದಲ್ಲೂ ತಾರತಮ್ಯ ಈ ತಾರತಮ್ಯ ಅನ್ನೋದು ಅನಾದಿಯಾಗಿ ನಿತ್ಯವಾಗಿ ಇರುವಂಥದ್ದು ಹೀಗೆ ಮಾಡದೇ ಇದ್ದರೆ ಮೋಕ್ಷದಲ್ಲಿ ಎಲ್ಲ ಜೀವರಿಗೂ ಸಮಾನವಾಗಿರ್ತಕ್ಕಂಥ ಜ್ಞಾನಾನಂದಗಳು ಸಿಗಬೇಕಾಗಿತ್ತು ಆದ್ದರಿಂದ ವೇದೋಕ್ತವಾಗಿರ್ತಕ್ಕಂಥ ಮುಕ್ತಾನಂದ ತಾರತಮ್ಯವನ್ನು ರಕ್ಷಣೆ ಮಾಡೋದಕ್ಕಾಗಿ ಭಗವಂತ ಜೀವರ ಸ್ವರೂಪಭೂತವಾಗಿರ್ತಕ್ಕಂಥ ಜ್ಞಾನ ಆನಂದಾದಿಗುಣಗಳನ್ನು ಈಗ ಅವ್ಯಕ್ತವಾಗಿರಲಿ ಅಂತ ಇಚ್ಛೆ ಮಾಡಿ ಅದನ್ನು ಯಾರಿಗೂ ಕಾಣದೇ ಆ ಜೀವನಿಗೂ ಗೊತ್ತಾಗದೇ ಇದ್ದಂಗೆ ಆವರ್ಕ ಮಾಡಿ ಇಡ್ತಾನೆ ಅದೇ ಇಚ್ಛಾವರಣ ಅದೇ ಬಂಧಕ ಈ ಬಂಧವನ್ನು ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾರೂ ಅದನ್ನು ಸರಿಸಿ ತೆಗಿಯೋದಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತನ ಇಚ್ಛೆಯನ್ನು ವಿಫಲ ಮಾಡಲಿಕ್ಕೆ ಆ ಬಂಧವನ್ನು ಕಳಿಲಿಕ್ಕೆ ಅಸ್ವತಂತ್ರರಾಗಿರ್ತಕ್ಕಂಥ ಲಕ್ಷ್ಮೀ ಬ್ರಹ್ಮಾದಿಗಳು ಯಾರಿಗೂ ಸಾಧ್ಯ ಇಲ್ಲ ಭಗವಂತ ಒಬ್ಬನೇ ತಾನೇ ಹಾಕಿರ್ತಕ್ಕಂಥ ಇಚ್ಛಾಭರಣವನ್ನು ತಾನೇ ಭಕ್ತರ ಮೇಲೆ ಅನುಗ್ರಹ ಮಾಡಿ ಅವರಿಂದ ಸಾಧನೆಯನ್ನು ಮಾಡಿಸಿ ಅವರಿಂದ ಅದನ್ನು ಸರಿಸುವಂಥ ಪ್ರಾರ್ಥನೆಯನ್ನು ಮಾಡಿಸಿ ತೆಗಿಬೇಕಾದವನು ಬಂಧಕೋ ಭವ ಪಾಶೇನ ಮೋಚಕಷ್ಟ ಸಹಯವಹಿ ಆದ್ದರಿಂದ ಪರಮಾತ್ಮನೇ ಬಂಧನವನ್ನು ಉಂಟು ಮಾಡಿದವನು ಅವನೇ ಮೋಚನ ಮಾಡಬೇಕಾದವನು ಇದನ್ನು ಮಂದಮತಿಗಳಿಗೆಂತೂ ತಿಳಿಯುವುದು ಮಂದಮತಿಗಳು ಅಜ್ಞಾನಿಗಳು ಇದನ್ನು ತಿಳ್ಕೊಳ್ಳೋದು ಇಲ್ಲ ತಿಳ್ಕೊಳಿಕಾಗಿ ಪ್ರಯತ್ನವನ್ನು ಮಾಡೋದೂ ಇಲ್ಲ ಆದ್ದರಿಂದ ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾದ್ರೆ ಸಂಸಾರ ಹೇಗಿದೆ ಅಂದರೆ ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ದುಃಖ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದ್ರೆ ಅವ್ರು ವಿಷಯ ಸುಖವನ್ನು ಮಾತ್ರ ಕೊಡ್ತಾರೆ ಹೊರತು ಜೀವರ ಸ್ವರೂಪ ಸುಖವನ್ನು ವ್ಯಕ್ತ ಮಾಡಿ ಕೊಡೋದಕ್ಕೆ ಅವರಿಗೂ ಸ್ವಾತಂತ್ರ್ಯ ಅನ್ನೋದಿಲ್ಲ ಆ ಭಗವಂತನ ಇಚ್ಛಾವರಣವನ್ನು ಭಗವಂತನನ್ನು ಬಿಟ್ಟರೆ ಲಕ್ಷ್ಮೀ ದೇವಿಗೂ ಕೂಡ ಅದನ್ನು ಸರಿಸೋ ಸರಿಸೋದಿಕ್ಕೆ ತೆರೆಯನ್ನು ಸರಿಸಿ ದರ್ಶನವನ್ನು ಕೊಡೋದಕ್ಕೆ ಶಕ್ತಿ ಇಲ್ಲ ಅಶಕ್ತತೆ ಅದರಿಂದ ಬರ್ತಕ್ಕಂಥ ಸತ್ವದ ಸುಖ ರಜಾ ತಮಗಳ ದುಃಖಗಳಿಂದ ಯುಕ್ತವಾಗಿ ಮಿಶ್ರವಾಗಿ ಸಹಿತವಾಗೇ ಇರತ್ತೆ ಆದ್ದರಿಂದ ಅಲ್ಪವಾದ ಸತ್ವ ಸುಖ ಬಹುವಾಗಿರ್ತಕ್ಕಂಥ ರಜಾತಮಗಳ ದುಃಖಗಳಿಂದ ಕೂಡಿರುತ್ತಾದ್ರಿಂದ ಆ ಸುಖಾನುಭವ ಅನ್ನೋದು ಎಷ್ಟಿದೆ ಅಂದರೆ ಒಂದು ಹನಿಯಷ್ಟು ಬಿಂದು ಮಾತ್ರ ದುಃಖ ಎಷ್ಟಿದೆ ಅಂದರೆ ಪರ್ವತಕ್ಕೆ ಸಮಾನ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಮಹಾಭಾರತದಲ್ಲಿ ಚರಾಸಂದ ಅವನು ರುದ್ರದೇವರ ಉಪಾಸಕ ಆ ರುದ್ರಭಕ್ತರಿಗೆಲ್ಲ ಗುರು ರುದ್ರಭಕ್ತರ ಆ ಜರಾಸಂಧ ಆ ರುದ್ರಭಕ್ತರಿಗೆ ಗುರು ಆಗಿದ್ದರಿಂದ ಅವನ ಶಿಷ್ಯರಿಗೆ ಇವನ್ ಮೇಲೆ ಭಕ್ತಿ ಎಷ್ಟಿತ್ತು ಅಂದರೆ ಆ ಭಕ್ತರೆಲ್ಲ ಬೆಳಗ್ಗೆಯಿಂದ ಹಾಸಿಗೆಯಿಂದ ಎದ್ದ ತಕ್ಷಣ ಜರಾಸಂಧನಿಗೆ ಕೈ ಮುಗಿತಾ ಇದ್ರಂತೆ ಗುರು ಅಂತೇಳಿ ಗುರು ನಮಸ್ಕಾರವನ್ನು ಮಾಡ್ತಾ ಇದ್ರ ಅಂತಹ ಜರಾಸಂಧನಿಗೆ ದುಃಖ ಎಷ್ಟಿತ್ತು ಅಂದರೆ ಪರ್ವತಕ್ಕೆ ಸಮ ದುಃಖ ಬೆಟ್ಟದಷ್ಟು ದುಃಖ ಬರ್ತಾನೆ ಇತ್ತು ತನ್ನ ದುಃಖವನ್ನು ತಾನು ಪರಿಹಾರ ಮಾಡಿಕೊಡಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತಹ ಜರಾಸಂಧನಿಗೆ ಇಬ್ಬರು ಹೆಣ್ಣು ಮಕ್ಕಳು ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಕಂಸ ಈ ಅಸ್ಥಿ ಮತ್ತು ಪ್ರಾಸ್ತಿ ಇಬ್ಬರು ಮಕ್ಕಳನ್ನ ಅಪಹಾರ ಮಾಡ್ದ ಇದು ದೊಡ್ಡ ಅವಮಾನ ಅದನ್ನು ಕೂಡ ಜರ ಸಂದಸನ ಅವನ ಶಿಷ್ಯರಿಗೆ ಗುರುಭಕ್ತಿ ಎಷ್ಟಿತ್ತು ಅಂದರೆ ಜರ ಸಂದ ಇದ್ದಿದ್ದ ದಿಕ್ಕಿಗೆ ಕೈ ಜೋಡಿ ನಮಸ್ಕಾರ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಷ್ಟು ಗುರುಭಕ್ತಿ ಇತ್ತು ಇಂಥವನಿಗೆ ಒಂದಾದ ಮೇಲೆ ಒಂದು ಅವಮಾನ ದುಃಖ ಎಲ್ಲ ಬರ್ತಿದ್ವಿ ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ಆ ಕಂಸನನ್ನು ಸಂಹಾರ ಮಾಡಿ ಜರಾಸಂದನ ಮಕ್ಕಳನ್ನು ವಿಧವೆಯರನ್ನಾಗಿ ಮಾಡಿ ಅವರು ತಂದೆ ಹತ್ರ ಬಂದು ಅಳುತ್ತಾ ನಿಲ್ಲುವಂತೆ ಮಾಡಿದ ಅದನ್ನು ಸಹನ ಮಾಡ್ಕೊಳಕ್ಕಾಗದೆ ಜರಾಸಂದ ದೇಶದ ಎಲ್ಲ ರಾಜರನ್ನು ತನ್ನ ವಶ ಮಾಡಿಕೊಂಡು ಅವರ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯಗಳನ್ನು ತಾನು ತಗೊಂಡು ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಿದ ಆ ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಜರಾಸಂಧ ಶ್ರೀಕೃಷ್ಣನ ಕೈಯಲ್ಲಿ ಹೀನಾಯವಾಗಿರ್ತಕ್ಕಂಥ ಸೋಲನ್ನು ಕೂಡ ಅನುಭವಿಸ್ತಾ ಹೋಗು ಬದುಕು ಬದುಕೋ ಅಂಥೇಳಿ ಶ್ರೀಕೃಷ್ಣ ಅವನನ್ನು ಕೊಲ್ಲದೆ ಬಿಟ್ಟ ಜರಾಸಂಧ ಮತ್ತೆ ಮತ್ತೆ ಹದಿನೆಂಟು ಸಲ ಬೇರೆ ಬೇರೆ ಕಡೆ ಸೈನ್ಯಗಳನ್ನು ಕಟ್ಟಿಕೊಂಡು ಶ್ರೀಕೃಷ್ಣನ ಮೇಲೆ ಮತ್ತೆ ಮತ್ತೆ ಆಕ್ರಮಣವನ್ನು ಮಾಡಿದ ಪ್ರತಿ ಸಲವೂ ಕೂಡ ಸೋಲನ್ನೇ ಅನುಭವಿಸ್ದ ಸೋತು ತನ್ನ ಊರಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಹೊರಗೆ ನಿಂತ ಅಳಿದು ಉಳಿದಿರ್ತಕ್ಕಂಥ ರಾಜರುಗಳು ಅವನಿಗೆ ಕಷ್ಟದಿಂದ ಸಮಾಧಾನ ಮಾಡಿ ಊರಿಗೆ ಕರ್ಕೊಂಡು ಹೋದರು ಊರಿಗೆ ಹೋದ್ಮೇಲೆ ಅವನಿಗೆ ತಿರುಗಿ ಕೃಷ್ಣನಿಂದ ಮತ್ತೆ ಸೋಲು ಪರಾಭವ ತನಗೆ ದತ್ತುಪುತ್ರನಂತೆ ಪ್ರೀತಿ ಪಾತ್ರನಾಗಿದ್ದ ಶಿಶುಪಾಲನಿಗೆ ರುಕ್ಮಿಣಿ ಜೊತೆ ವಿವಾಹ ಮಾಡಿಸ್ಲಿಕ್ಕೆ ಸಾಧ್ಯವಿದ್ದ ಎಲ್ಲ ಪ್ರಯತ್ನವನ್ನು ಮಾಡಿ ವಿಫಲನಾದ ಜರಾಸಂಧ ಶ್ರೀಕೃಷ್ಣ ಒಬ್ಬನೇ ಬಂದು ಎಲ್ಲರೂ ನೋಡ್ತಿದ್ದಂಗೆ ಆ ರುಕ್ಮಿಣಿ ದೇವಿಯನ್ನು ಅಪಹಾರ ಮಾಡಿಕೊಂಡು ದ್ವಾರಕೆಗೆ ಕರ್ಕೊಂಡ್ಬಂದು ಅಲ್ಲಿ ವಿವಾಹವನ್ನು ಮಾಡಿಕೊಂಡ ಕೃಷ್ಣನ ಸಂಹಾರಕ್ಕಾಗಿಯೇ ರುದ್ರವರದಿಂದ ಜನಿಸಿರ್ತಕ್ಕಂಥ ಕಾಲಯವನನ್ನು ಜರಾಸಂಧ ಮೂರು ಕೋಟಿ ಅಕ್ಷೋಹಿಣಿ ಸೈನ್ಯ ಜೊತೆ ದ್ವಾರಕಿಗೆ ಕಳಿಸಿದ್ರೆ ಕೃಷ್ಣ ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿ ಮುಚುಕುಂದ ಮಹಾರಾಜನಿಂದ ಕಾಲಯವನನನ್ನು ಕೂಡ ಕಣ್ಣೋಟದಿಂದಲೇ ಸುಟ್ಟು ಭಸ್ಮ ಮಾಡಿದ ಮುಂದೆ ಆ ಪಾಂಡವರ ರಾಜಸೂಯ ಯಾಗದ ಸಂದರ್ಭದಲ್ಲಿ ಭೀಮಾ ಅರ್ಜುನರ ಜೊತೆಗೆ ಶ್ರೀಕೃಷ್ಣ ನಿರಾಯುಧನಾಗಿ ಬ್ರಾಹ್ಮಣ ವೇಷದಿಂದ ಆ ಜರಾಸಂದನ ಗಿರಿವೃಜದ ಅರಮನೆಗೆ ಬಂದು ನಮ್ಮಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ನೀನು ಯುದ್ಧ ಮಾಡಬೋ ಮಾಡಬಹುದು ಅಂತ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟ ಎಂಥ ಅವಮಾನ ಆದರೂ ಭೀಮ ನನ್ನ ಎದುರುಗಡೆ ಒಂದು ಕ್ಷಣವೋ ಅರ್ಧ ಕ್ಷಣವೋ ನಿಲ್ಲುವಂಥ ಸಾಮರ್ಥ್ಯ ಇದೆ ಅಂಥೇಳಿ ಆ ಜರಾಸಂಧ ಭೀಮನ ಜೊತೆಗೆ ಯುದ್ಧಕ್ಕೆ ನಿಂತ ಆದರೆ ಭೀಮ್ಸೇನ್ ದೇವರು ಹದಿನೈದು ದಿನಗಳ ಕಾಲ ಹಗಲು ರಾತ್ರಿ ಆಹಾರ ನಿದ್ರೆಗಳಿಲ್ಲದೆ ಯುದ್ಧವನ್ನು ಮಾಡಿದ್ರು ಕೊನೆಯಲ್ಲಿ ಕೃಷ್ಣನ ಆಗ್ನೆಯಂತೆ ಅವನನ್ನು ಸಂಹಾರವನ್ನು ಮಾಡಿದ ಹೀಗೆ ಸ್ವಾಭಿಮಾನಿಯಾಗಿರ್ತಕ್ಕಂಥ ಜರಾಸಂದನೆಗೆ ಮೇಲಿಂದ ಮೇರೆ ದುಃಖಗಳು ಅವಮಾನಗಳು ಆಯಿತು ಹೀಗೆ ಬಹಳ ಹೆಸರುಗಳಿಸಿರ್ತಕ್ಕಂಥ ವ್ಯಕ್ತಿಗೆ ಅಪಮಾನ ಆಯಿತು ಅಂತ ಅದು ಮರಣಕ್ಕಿಂತ ಹೆಚ್ಚು ದುಃಖಕರ ಅಂಥೇಳಿ ಶಾಸ್ತ್ರ ಹೇಳತ್ತೆ ಸಂಭಾವಿತಸ್ಯ ಚ ಕೀರ್ತಿರ್ ಮರಣದತಿರಿಚ್ಯತೆ ಅಂತ ಅವಮಾನ ಅನ್ನೋದು ಮರಣಕ್ಕಿಂತ ಹೆಚ್ಚು ಅಂತ ಇದನ್ನು ತಿಳ್ಕೊಳ್ಳದೆ ತಿಳಿಯದೆ ಅನ್ಯ ದೈವತೆಗಳಿಂದ ಸುಖವನ್ನು ಅಪೇಕ್ಷಿಸುವರು ಅಜ್ಞಾನಿಗಳಾಗಿರ್ತಕ್ಕಂಥವರು ಯಾವ ದೈವಕ್ಕೆ ಪೂಜೆ ಮಾಡಿದರೂ ಆ ದೈವದಿಂದ ಫಲ ಕೊಡ್ತಕ್ಕಂಥವನು ಆ ದೈವದ ಹೆಸರಿನಲ್ಲಿ ಪರಮಾತ್ಮ ಅಂತ ತಿಳ್ಕೊಳ್ಳೋದಿಲ್ಲ ಪಾದಪಗಳ ಅಡಿಗೆ ಎರೆಯ ತೋದು ಕೊಂಬೆಗಳುಬ್ಬಿ ಪುಷ್ಪಸ್ವಾದ ಫಲವಿ ಬಂಧದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅದರಿಂದ ಏನಾಯಿತು ಯಾವ ದೇವತೆಗಳನ್ನು ಆರಾಧನೆ ಮಾಡಿದ್ರೂ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವವರು ಪರಮಾತ್ಮನೆ ಅಂತ ತಿಳ್ಕೊಳ್ಳೋದಿಲ್ಲ ಅಂಥವತ್ತು ಫಲಂ ತೇಷಾಮ್ ತದ್ಭವತ್ಯಲ್ಪಮೇಯ ಸಾಮಂತ್ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನನ್ನ ಭಕ್ತನೂ ದ್ವೇಷಿಯೂ ಅಲ್ಲದೆ ಇರ್ತಕ್ಕಂಥವನು ಶ್ರದ್ಧೆಯಿಂದ ಅನ್ಯ ದೇವತೆಯನ್ನು ಪೂಜೆ ಮಾಡಿದ್ರೆ ಆ ದೇವತೆಗಳೊಳಗಿರುವ ಅಂತರ್ಯಾಮಿ ನಾನೇ ಆ ಫಲವನ್ನು ಕೊಡ್ತೀನಿ ಆದರೂ ಅವನಿಗೆ ಸಿಗುವ ಫಲ ಅಲ್ಪ ಮಾತ್ರ ಹೆಚ್ಚಿನ ಫಲವನ್ನು ಸಿಗಲ್ಲ ಆಕಾಶಾತ್ ಪತಿಥೋ ಯಥಗತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಕೇಶವನಿಗೆ ಅಂತ ನಮಸ್ಕಾರ ಮಾಡದೇ ಹೋದರೂ ಎಲ್ಲ ದೇವತೆಗಳಿಗೆ ಮಾಡುವ ನಮಸ್ಕಾರ ಹೋಗಿ ಸೇರೋದು ಪರಮಾತ್ಮನಿಗೆ ಹೇಗೆ ಅಂದರೆ ವೃಕ್ಷದ ಬೇರಿಗೆ ಅಥವಾ ಮೂಲಕ್ಕೆ ನೀರು ಹಾಕಿದರೆ ಹಣ್ಣುಗಳು ಅಲ್ಲಿ ಕೊಡ್ತಾಯಿದೆ ಬೇರು ಕೊಂಬೆಯ ರೆಂಬೆಗಳಲ್ಲಿ ಅಂತ ಇದನ್ನ ತಿಳಿಯದೆ ಅಗ್ನಿಯರಾಗಿರ್ತಕ್ಕಂಥವ್ರು ಅನ್ಯ ದೈವತೆಗಳಿಂದ ಸುಖವನ್ನು ಅಪೇಕ್ಷಿಸ್ತಾರೆ ಆ ಸುಖವು ಕೂಡ ಕ್ಷಣಿಕ ಅಶಾಶ್ವತ ಅದರ ಜೊತೆಗೆ ಬೆಟ್ಟದಷ್ಟು ದುಃಖ ಇರುತ್ತೆ ಅಂತ ಅರ್ಥನೆ ಮಾಡಿಕೊಳ್ಳಲ್ಲ ಹೀಗಿದ್ದರೂ ಕೂಡ ತಿಳಿಯದೆ ಅನ್ಯದೈವತೆಗಳಿಂದ ಸುಖವನ್ನು ಅಪೇಕ್ಷಿಸುವರು ಮುಕುಂದನ ಆರಾಧನೆಯೇ ಬಿಟ್ಟವ ಗುಂಟೆ ಮುಕ್ತಿ ಭಗವಂತನ ಸ್ತೋತ್ರ ಮಾಡೋದನ್ನು ಬಿಟ್ಟರೆ ಮುಕ್ತಿ ಸಾಧ್ಯವಾ ಇಲ್ಲ ಮೋಕ್ಷ ಮಿಚ್ಛೆ ಜನಾರ್ದನಾಥ್ ಮೋಕ್ಷವನ್ನು ಸರ್ವತಂತ್ರ ಸ್ವತಂತ್ರತ್ವೇನ ಕೊಡ್ತಕ್ಕಂಥವನು ಅಂತಾದರೆ ಸರ್ವೋತ್ತಮನಾಗಿರುವ ಪರಮಾತ್ಮ ಮಾತ್ರ ಆರೋಗ್ಯಂ ಭಾಸ್ಕರ ಆದಿಚ್ಛೆ ಆರೋಗ್ಯಕ್ಕಾಗಿ ಸೂರ್ಯನನ್ನು ಉಪಾಸನೆ ಮಾಡಬೇಕು ಧನಮಿಚ್ಛೆ ಸುಧಾಶನಾಥ್ ಅಗ್ನಿಯನ್ನು ಉಪಾಸನೆ ಮಾಡಿದ್ರೆ ಧನ ಸಂಪೃದ್ಧಿ ಮೋಕ್ಷ ಮೀಚೆ ಜನಾರ್ದನಾಥ್ ಮೋಕ್ಷ ಬೇಕು ಅಂದರೆ ಪರಮಾತ್ಮನನ್ನೇ ಜ್ಞಾನ ಮಹೇಶ್ವರ ಆದಿಚ್ಛೆ ಆದ್ದರಿಂದ ಬೇರೆ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅವರು ಆಯಾ ಫಲಗಳನ್ನು ಮಾತ್ರ ಕೊಡ್ತಾರೆ ಅದರ ಸರ್ವತಂದ್ರ ಸರ್ವತಂತ್ರ ಸ್ವತಂತ್ರತ್ವೆಯನ್ನು ಕೊಡ್ತಕ್ಕಂಥವನು ಭಗವಂತ ಮಾತ್ರ ಶಾಸ್ತ್ರ ಅನ್ಯ ದೇವತೆಗಳ ಉಪಾಸನೆಯನ್ನು ನಿಷೇಧ ಮಾಡಿಲ್ಲ ಪರಿವಾರತಯ ಗ್ರಾಹ್ಯ ಅಪಿ ಪ್ರಧಾನತಃ ಎಲ್ಲ ಭಗವಂತನ ಪರಿವಾರ ಅಂತ ತಿಳಿದ್ರು ಪರಮಾತ್ಮನೇ ಅನಾದಿ ಅನಂತ ಕಾಲಕ್ಕೂ ಸರ್ವೋತ್ತಮ ಅವನಿಗೆ ಸಮರೂ ಇಲ್ಲ ಅಂದಮೇಲೆ ಅಧಿಕಾರಿ ಇರುವ ಪ್ರಶ್ನೆಯೇ ಇಲ್ಲ ಅಂತ ಇಂತಹ ಮುಕುಂದನ ಆರಾಧನೆಯನ್ನು ಬಿಟ್ರೆ ಮುಕ್ತಿ ಸುಖ ಹೇಗೆ ತಾನೇ ದೊರಕೋದಕ್ಕೆ ಸಾಧ್ಯ ಸರ್ವತ ಇಲ್ಲ ಅದಕ್ಕೆ ಗೀತಾ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಇಂದ್ರಿಯ ನಿಗ್ರಹವನ್ನು ನಿಯಮಗಳಲ್ಲಿ ಸ್ವಲ್ಪ ಸ್ವಲ್ಪ ಲೋಪಗಳು ಕಂಡು ಕೂಡ ಲಕ್ಷ್ಮೀದೇವಿ ಪ್ರಸನ್ನಳಾಗೋದಿಲ್ಲ ಅನುಗ್ರಹವನ್ನು ಮಾಡೋದಿಲ್ಲ ಆದರೆ ಭಗವಂತಾದರೆ ತಾನೇ ಇಂದಿಯ ನಿಗ್ರಹಾದಿಗಳನ್ನು ನಮಗೆ ಅನುಗ್ರಹಿಸಿ ನಮ್ಮ ಸ್ವರೂಪಯೋಗ್ಯತೆಯಂತೆ ಸಾಧನೆಯನ್ನು ಮಾಡಿಸಿ ಶೀಘ್ರದಲ್ಲಿ ಬಲವನ್ನು ಅನುಗ್ರಹ ಮಾಡ್ತಾನೆ ಇದು ಲಕ್ಷ್ಮೀದೇವಿಗೆ ಮಾತ್ರ ಅಲ್ಲದೆ ಬ್ರಹ್ಮಾದಿ ಸಕಲ ದೇವತೆಗಳ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿ ಪರಮಾತ್ಮನ ಸಂಕಲ್ಪ ಆದ್ದರಿಂದ ಮುಕುಂದನ ಆರಾಧನೆ ಬಿಟ್ಟ ಮುಕ್ತಿ ಸುಖ ಅನ್ನೋದು ಸರ್ವತಾ ಇಲ್ಲ ಅನ್ನೋದು ಪ್ರಮೇಯ ಮನೇಲಿ ತಿಳಿಸ್ತಾರೆ